ಐವತ್ಮೂರು ಧರ್ಮ ಸಂಕಟವು ತಪ್ಪಿತು ಶತಪಥ ಬ್ರಾಹ್ಮಣ್ಯವು ಬ್ರಾಹ್ಮಣವು ಮುಗಿಯಿತು ಕೊನೆಯ ಅಧ್ಯಾಯಗಳು ಸಂಹಿತೆಯಲ್ಲಿರುವಂತೆಯೇ ಉಪನಿಷತ್ತಾಗಬೇಕು ಅಷ್ಟರಲ್ಲಿ ದೈವಾಜ್ಞೆಯೇ ಆಯಿತು ಅಲ್ಲಿಗೆ ಸಾಕೆಂದು ಯಾಜ್ಞಾವಳಿಕೆನು ಅಲ್ಲಿಗೆ ನಿಲ್ಲಿಸಿದನು ಆತನಿಗೆ ತಾನು ಕೃತ ಬಂತು ಆದರೆ ಅದನ್ನು ಯಾರಿಗಾದರೂ ಹಿರಿಯರಿಗೆ ತೋರಿಸಬೇಕು ಅನಂತರ ಬ್ರಾಹ್ಮಣವು ಪರಿಪೂರ್ಣವಾದದ್ದಕ್ಕೆ ಮಂಗಲವನ್ನು ಮಾಡಬೇಕು ಎಂದು ಆತನಿಗೆ ಆಸೆ ಒಂದು ದಿನ ಸಮಯ ಕಾಯ್ದು ಮಗನು ತನ್ನ ಆಸೆಯನ್ನು ಕುರಿತು ಅರಿಕೆ ಮಾಡಿದನು ಆಚಾರ್ಯನು ನಾನು ನೋಡಬಹುದು ಆದರೆ ನಾನು ಹಳಿಯ ವೇದ ಬ್ರಾಹ್ಮಣಗಳಿಗೆ ಒಗ್ಗಿದವನು ಆದ್ದರಿಂದ ಮೊದಲಿನಿಂದ ಕೊನೆಯವರಿಗೆ ನನಗೆ ದೋಷಗಳೇ ಕಂಡರೆ ಅತಿಶಯವೇನೂ ಇಲ್ಲ ಆದ್ದರಿಂದ ಉದ್ದಾಲಕರಿಗೆ ತೋರಿಸು ಅವರಾದರೆ ವೇದ ಬ್ರಾಹ್ಮಣ ಸಮನ್ವಯ ಮಾಡಿ ನೋಡಬಲ್ಲರು ಅಲ್ಲದೆ ಮಗ ಅಪ್ಪ ಒಪ್ಪಿದ ಎಂಬ ಅಪಖ್ಯಾತಿಗೆ ನಾವೇಕೆ ಗುರಿಯಾಗಬೇಕು ನೋಡು ನಾವೇಕೆ ಗುರಿಯಾಗಬೇಕು ನೋಡು ಯಾಕೆ ಲೋಕವು ಯಾವಾಗಲೂ ಸಣ್ಣತನವನ್ನು ಇತರರ ಮೇಲೆ ಹೊರಸಲು ಯತ್ನಿಸುವುದಿಲ್ಲದೆ ಅವರು ದೊಡ್ಡತನವನ್ನು ಕಾಣುವುದಿಲ್ಲ ಆದ್ದರಿಂದಲೂ ನಾನು ಹಿಡಿದುದು ಸರಿ ನೀನು ಗ್ರಂಥಗಳನ್ನು ಅವರಿಗೆ ತೋರಿಸು ಎಂದನು ಮಗಲಿಗೂ ತಂದೆಯೂ ಹೇಳುತ್ತಿರುವುದು ಸರಿ ಎನ್ನಿಸಿತು ನನಗೂ ಅಲ್ಲಿಗೆ ಹೋಗಬೇಕು ಎನ್ನಿಸುತ್ತಿತ್ತು ಹಾಗಾದರೆ ಯಾವತ್ತೂ ಹೊರಡುವುದು ಎಂದು ಕೇಳಿದನು ನಾಳೆಯ ಪೂರ್ವಾಹ್ನದಲ್ಲಿ ಮಹಾರಾಜರು ಬರುವರು ಅವರು ಬಂದರೆ ತಾನೇ ಎಷ್ಟು ಹೊತ್ತು ಇದ್ದಾರೋ ಮಧ್ಯಾಹ್ನ ಭೋಜನವಾದ ನಂತರ ಹೊರಟು ಹೋಗುವಾಗ ಅಗ್ನಿಗಳನ್ನು ತೆಗೆದುಕೊಂಡು ಹೋಗಿದರು ವೇದ ಬ್ರಾಹ್ಮಣ ಪಾರಾಯಣವಾಗುವಾಗ ಅಗ್ನಿಹೊತ್ತು ಇಲ್ಲದೆ ಯಾಕೆ ಇರಬೇಕು ಓಹ್ ಹಾಗಾದರೆ ಹೋಗಿ ಸಿದ್ಧ ಮಾಡಿಕೊಳ್ಳುವಂತೆ ಹೇಳಿಬರುತ್ತೇನೆ ಎಂದು ಯಜ್ಞವಾಕ್ಯನು ಒಳಗೆ ಬಂದನು ಆತನು ಅತ್ತ ಹೋಗುತ್ತಿರುವ ಹಾಗೆಯೇ ಆಚಾರ್ಯ ಎಂದು ಕುರಿಕೊಂಡು ಭಾರ್ಗವನ್ನು ಬಂದನು ಅಷ್ಟು ಹೊತ್ತು ಕುಶಲ ಪ್ರಶ್ನೆಗಳಾದ ಮೇಲೆ ಭಾರ್ಗವನ್ನು ಕೇಳಿದನು ಹೇಳಿದನು ಆಚಾರ್ಯ ನಾನು ಬಂದದ್ದೇಕೆ ಎಂದು ಕೇಳಲಿಲ್ಲವಿಲ್ಲ ನಾಳೆ ಮಹಾರಾಜರ ಸವಿಯ ಸವಾರಿ ಇಲ್ಲಿಗೆ ಬರುವುದು ಎಂದು ಗೊತ್ತಾಗಿತ್ತಲ್ಲ ಅವರಿಗೆ ಏನೋ ರಾಜ್ಯ ಕಾರ್ಯವೆಂದು ಅವರು ನಗರಾಂತರಕ್ಕೆ ಹೋಗಬೇಕಾಗಿ ಬಂದು ಅವರು ಹೊರಟು ಅವರ ಪ್ರತಿನಿಧಿಯಾಗಿ ನಾನು ಬಂದು ನಿಮಗೂ ನಿಮ್ಮ ಮಗನಿಗೂ ಸಮಾಧಾನ ಹೇಳಬೇಕೆಂದು ಅಪಣೆಯಾಯಿತು ನಾನೇನು ನಿಮಗೆ ಸೇರಿದವನು ಆದ್ದರಿಂದ ನನಗೆ ಸಮಾಧಾನ ಹೇಳಬೇಕಾಗಿಲ್ಲ ಇನ್ನು ಯಾಕೆ ವರ್ಕ್ಯ ಅವನು ಎಷ್ಟಾಗಲಿ ನಿಮಗಿಂತ ಚಿಕ್ಕವನು ನೀವು ಅಸಮಾಧಾನ ಹೇಳಿದರೆ ಹೇಳಬಹುದು ಇಲ್ಲದಿದ್ದರೆ ಇಲ್ಲ ಆಚಾರ್ಯ ಆತನು ನಿಮ್ಮ ಮಗ ಆದ್ದರಿಂದ ನಿಮಗೆ ಹಾಗೆ ಅಸಡ್ಡೆ ಆದರೆ ಹೊರಗಿನವರಲ್ಲೇ ಹೊರಗಿನವರ ಕಣ್ಣಲ್ಲಿ ಆತ ಎಷ್ಟು ದೊಡ್ಡವನು ಗೊತ್ತೇ ಆಕೆ ಆ ವಾಚಕನೋವಿನ ಮಗಳು ಕಾರ್ಗಿ ಆಕೆಗೆ ಹಗಲು ಹುಟ್ಟಿದ್ದು ಸೇರುವುದಿಲ್ಲ ಹಗಲು ಹುಟ್ಟಿದ್ದು ಸೇರುವುದಿಲ್ಲ ಎರಡು ಹುಟ್ಟಿದ್ದು ಆಗುವುದಿಲ್ಲ ಅಂತಹವಳು ನಿಮ್ಮ ಮಗನ ವಿಚಾರದಲ್ಲಿ ಎಷ್ಟು ಗೌರವ ಇಟ್ಟುಕೊಂಡಿದ್ದಾಳೆ ಬಂದಿರ ಅಲ್ಲದೆ ಮಹಾರಾಜರು ಒಂದು ವರ್ಷದಿಂದ ಯಾಜ್ಞವಾ ದರ್ಶನಾರ್ಥವಾಗಿ ಬರಬೇಕು ಎಂದಿದ್ದರು ನಾಳೆ ಬರುವುದಕ್ಕಾಗುವುದಿಲ್ಲವೆಂದು ಎಷ್ಟು ವ್ಯಥಪಟ್ಟುಕೊಂಡರು ಗೊತ್ತೆ ನನಗೆ ಒಂದು ಮುಹೂರ್ತ ಒಂದು ಕಾಲ ಹೇಳಿ ಆತನಿಗೆ ಕೋಪ ಬರದಂತೆ ಸಮಾಧಾನ ಮಾಡಿ ಬರಬೇಕು ಎಂದು ಹೇಳಿದರು ಅದುವರೆಗೆ ಏನೂ ಹೆಚ್ಚು ಎನಿಸಲಿಲ್ಲ ಅದು ಯಾರೆಯ ಈಗಿನ ಕಾಲದಲ್ಲಿ ವೇದ ಒಂದು ಬ್ರಾಹ್ಮಣ ಒಂದು ಉಪನಿಷತ್ತು ಸೃಷ್ಟಿ ಮಾಡಿರುವವರು ನೀವು ಸಾವಿರ ಹೇಳಿ ಆ ಬುಡಿದರು ಹೇಳಿದ್ದು ನಾನು ಮರೆಯುವಂತಿಲ್ಲ ಆದರೆ ನಾನು ಮಗನ ಕೇಳಿ ಬರಗು ಭಾಗವನ್ನು ಪ್ರಬಲವಾದ ರಾಜಶ್ರಯದಿಂದ ವಿದ್ವಾಂಸರನ್ನು ಕಡೆಗಾಣಿಸುತ್ತಿದ್ದವನು ಇಷ್ಟು ಹೊಗಳುತ್ತಿರುವವನೆಂದ ಮೇಲೆ ಏನು ಹೇಳಬೇಕು ಆ ಸಂತೋಷದಲ್ಲಿ ಆಚಾರ್ಯನ ಅಹಂಕಾರ ಕರಳಿತು ಸ್ವಾಮಿ ಪುರೋಹಿತರೇ ಮರೆಯಬೇಡಿ ನಾನು ಅತಿಪಿತನು ಅತಿಪಿತಾಮಹನು ಆಗುವ ಮಗನನ್ನು ಪಡೆಯಬೇಕೆಂದು ತಪಸ್ಸು ಮಾಡಿದವನು ಎಂದನು ಭಾಗವನ್ನು ಹೋಹೋಹೋ ಎಂದು ನಕ್ಕು ಬಿಟ್ಟನು ಅಲ್ಲಯಾ ನಿಮ್ಮ ಮಗನ ಸಂಹಿತೋಪನಿಷತ್ತು ಪ್ರಪಂಚ ಅದನ್ನು ಪ್ರಪಂಚದವರೆಲ್ಲ ಹೊಗಳಿದ್ದಾರೆ ಈಶಾವಾಸಕ್ಕೆ ಈ ಹೆಸರು ಸಂಹಿತೋಪನಿಷತ್ತು ಯಾವತ್ತಾದ ಯಾವತ್ತಾದರೂ ಅದನ್ನು ನೋಡಿದಿರ ಹೇಳಿ ನೀನೋ ಎಂದಿರೇನೋ ನಮಗೆ ಈ ಜನ್ಮದಲ್ಲಿ ಅರಮನೆ ಗಂಟು ಬಿದ್ದು ಮಾಡಬೇಕಾದ ಕಾರ್ಯದಲ್ಲಿ ಎಷ್ಟೋ ಉಳಿದು ಹೋಗಿವೆ ನೀವು ಹೇಳಿ ಏನು ನೀವು ಹೇಳುವುದು ಮಗನ ಬಳಿ ಕುಳಿತುಕೊಂಡು ಶಾಂತಿ ಪಾಠ ಹೇಳು ನಾನು ಎಷ್ಟು ದಿವಸ ಅದನ್ನು ಕುರಿತು ಯೋಚನೆ ಮಾಡಿದ್ದೇನೆ ನಿಜವಾಗಿ ನಿಮ್ಮಲ್ಲಿ ಹೇಳುತ್ತೇನೆ ನಾನು ನನ್ನ ತಂದೆ ಎಂಬ ಅಹಂಕಾರವನ್ನು ಬಿಟ್ಟು ಹೇಳು ಹೋಗಲೇ ಕೆಲವು ದಿನ ಕರೆಯಿರಿ ಅವನೂ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಶಿಷ್ಯ ಸಂಪತ್ತಿನಿಂದ ವರ್ಧಿತನಾಗುತ್ತಾನೆ ಆಗ ಅವನು ಶಿಷ್ಯರಿಗೆ ಹೇಳುತ್ತಿರುವಾಗ ನಾನು ಅವಳು ಕುಳಿತು ಕೇಳುತ್ತೇವೆ ನನಗೆ ಎಷ್ಟು ಕುತೂಹಲವಿದೆಯೇ ಬಲ್ಲೆ ಬಲ್ಲಿರೋ ಆವತ್ತು ವೈಶಂಪಾಯನರಿಗೆ ಯಾಜ್ಞವಾಂಕ್ಯ ಸನ್ನಿಧಿಯಿಂದ ಆದ ಉಪಕಾರವನ್ನು ಕೇಳಿದ ಗಳಿಗೆಯಿಂದ ಎಲ್ಲವನ್ನೂ ಬಿಟ್ಟು ಆತನು ಶಿಷ್ಯನಾಗಬೇಕು ಎನ್ನಿಸುತ್ತಿದೆ ಆದರೆ ನನಗೆ ಅವಕಾಶವೇ ಇಲ್ಲ ಬೇಕಾದು ಆಗಲಿ ನೀವು ದಂಪತಿಗಳು ಆ ಉಪನಿಷತ್ತು ನನ್ನನ್ನು ಸೇರಿಸಿಕೊಳ್ಳದೇ ಇರಬೇಡಿ ಏನು ನಾವು ಬಂದು ಇಷ್ಟು ಹೊತ್ತಾದರೂ ಯಾಜ್ಞವಾಂಕ್ಯ ಬರಲೇ ಇಲ್ಲ ಹೋಗಿ ಕಣ್ಣು ಮುಚ್ಚಿಕೊಂಡು ಕುಳಿತು ಅದು ಸಂಭವ ತಡೆಯಿರಿ ಕತ್ಯಾಯಿನಿಯನ್ನು ಕೇಳೋಣ ಎಂದು ಆಚಾರ್ಯನು ಕತ್ಯಾಯಿನಿಯನ್ನು ಕೂಗಿದನು ಯಾಜ್ಞವಾಂಕ್ಯನೇ ಏನಪ್ಪ ಅವಳೆಲ್ಲೋ ಕೊಳದಲ್ಲಿ ಬಟ್ಟೆ ಒಗೆಯುತ್ತಿರಬೇಕು ಎಂದು ಬಂದನು ಭಾರ್ಗವನು ಭಾರ್ಯ ನಿಮಗೆ ಬೇಕಾದದ್ದು ನೀನು ಕಾಚಾಯಿನಿಯಿಂದ ನಿನ್ನನ್ನು ಕರೆಸುವುದು ಎಂದು ಆಕೆಯನ್ನು ಕೂಗಿದೆವು ಎಂದನು ಯಾಜ್ಞವೈಕ್ಯನು ವಿನಯದಿಂದ ಅವಳಕ್ಕೆ ಬಂದನು ಭಾರ್ಗವನ ಸೂಚನೆಯಂತೆ ಆಚಾರ್ಯನು ಮಗನಿಗೆ ತಪ್ಪಿಹೋದ ರಾಜಗಮನದ ವಿಚಾರವನ್ನು ಹೇಳಿದನು ಯಾಜ್ಞವೈಕ್ಯನು ಸಮಾಧಾನ ನಿತ್ಯ ಸಮಾಧಾನದ ನಿಟ್ಟಿಸಿರು ಬಿಟ್ಟು ಒಳ್ಳೆಯದೇ ಆಯಿತು ಅವರು ಬಂದು ಎಲ್ಲಿ ಬ್ರಾಹ್ಮಣ ನೋಡೋಣ ಎಂದಿದ್ದರೆ ನಾನು ಧರ್ಮ ಸಂಕಟದಲ್ಲಿ ಅವರಿಗೆ ತೋರಿಸಬೇಕಾಗಿ ಬರುತ್ತಿತ್ತು ಅಲ್ಲಿಗೆ ಹಿರಿಯರೊಬ್ಬರಿಗೆ ತೋರಿಸಿ ಅದನ್ನು ಪ್ರಕಟಿಸುವುದೆಂಬ ನನ್ನ ಸಂಕಲ್ಪವು ವ್ಯರ್ಥವಾಗುತ್ತಿತ್ತು ಹಾಗಾದರೆ ಬರದೇ ಇದ್ದೇ ಕ್ಷಮವಾಯ್ತಲ್ಲ ಭಾರ್ಗವೇ ಏನು ಹೇಳಲಿ ಪ್ರಪಂಚ ಈಶ್ವರನದು ಅವನವರಾಗಿ ದೇವತೆಗಳು ಇದನ್ನು ಆಳುತ್ತಿರುವಾಗ ಆದುಲ್ಲ ಒಳ್ಳೆಯದಕ್ಕೆ ಅಲ್ಲವೇ ಹಾಗಾದರೆ ನಿನಗೆ ಅಸಮಾಧಾನವೇನು ಇಲ್ಲವೇನು ಅದೇನು ಅಷ್ಟು ಒತ್ತಿ ಒತ್ತಿ ಕೇಳುತ್ತಿದ್ದೀರಲ್ಲ ನಿನ್ನ ಕೀರ್ತಿ ದೇಶವೆಲ್ಲ ಹಬ್ಬಿ ಅದರ ಪ್ರತಿಚ್ಛಾಯೇ ಅರಮನೆಯನ್ನೂ ಆರಿಸಿದೆ ಮಹಾರಾಜರ ಕಣ್ಣಲ್ಲಿ ನೀನೊಬ್ಬ ಮೇರುಪರ್ವತವಾದ ಅಷ್ಟು ದೊಡ್ಡವನು ಆದ್ದರಿಂದ ನೀನು ಅಸಮಾಧಾನ ಹಾಗೆ ನೋಡಿ ಹೇಳಿ ಬರಬೇಕೆಂದು ನನಗೆ ಅಪ್ಪಣೆಯಾಗಿತ್ತು ಆದ್ದರಿಂದ ಇಷ್ಟು ಹೇಳುತ್ತಿದ್ದೇನೆ ಯಾಕೆ ಹೇಳ್ತೇನು ಹಾಗೇನು ಎಂದು ನಕ್ಕು ಬಿಟ್ಟನು ನನ್ನ ಮಾತು ಅಷ್ಟು ಕೇಳಿ ನಾನು ಅವತ್ತು ಅವರು ಯುವರಾಜರಾಗಿದ್ದಾಗ ಕಂಡು ಹೊರಟು ಒರಟಾಗಿ ಅಗ್ನಿಯ ರಹಸ್ಯವನ್ನು ನೀವು ಹೇಳುವುದೇನು ನಾನು ಕೇಳುವುದೇನು ಯಜ್ಞೇಶ್ವರನನ್ನೇ ಕೇಳಲು ಅವಕಾಶವಿರುವಾಗ ಇನ್ನೊಬ್ಬರಿಂದ ಕಲಿಯಬೇಕು ಎಂದು ಹೊರಟು ಬಂದದ್ದಕ್ಕೆ ಅವರಿಗೆ ನನ್ನ ಮೇಲೆ ಕೋಪವೇನೋ ಎಂದುಕೊಂಡಿದ್ದೆ ನಾವು ಬರುವವೆಂದು ಅವರು ಹಿಡಿಕಳುಹಿಸಿದಾಗ ಅವರು ಆ ಮಾತು ಎತ್ತುವರು ಎಂಬ ಶಂಕೆ ಇತ್ತು ಈಗ ಆ ಶಂಕೆಯೂ ತೊಲಗಿತು ಧರ್ಮ ಸಂಕಟವೂ ತಪ್ಪಿತು ಇನ್ನೊಮ್ಮೆ ಅವರು ಬರುವುದಾದರೆ ಅದು ನಮ್ಮ ಗುರುಕುಲದಲ್ಲಾಗಲಿ ಅದನ್ನು ಗುರುಕುಲದಲ್ಲಾಗಲಿ ಅದನ್ನು ನೋಡಿಕೊಳ್ಳಿ ಎಂದರು ಹಾಗಾದರೆ ಯಾವಾಗಲಯ ಗುರುಕುಲದ ಪ್ರಾರಂಭೋತ್ಸವ ನನ್ನನ್ನು ಹಾಸ್ಯ ಮಾಡುತ್ತಿದ್ದೀರಿ ಈಗ ನಮ್ಮ ತಂದೆಯವರ ಏನಾದರೂ ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ ಈಗಿರಲು ಗುರುಕುಲದ ಆರಂಭ ಯಾವಾಗ ಎಂದು ಖಚಿತವಾಗಿ ಹೀಗೆ ಹೇಳಲಿ ನಿನಗೇನಯ್ಯ ದೇವತೆಗಳ ಅನುಗ್ರಹ ಸಂಪಾದಿಸಿರುವವನು ನೀನು ನೀನು ಸಂಕಲ್ಪಿಸಿದರೆ ಸಾಕು ಎಲ್ಲಿಂದಲೋ ಧನವೂ ಬಂದು ನಮ್ಮ ಹಾಗೆ ನೀನು ಆದರೆ ಉದ್ದಕ್ಕೂ ಶ್ರಮ ನಿಮ್ಮ ಬಾಯಿ ಹರಕೆಯಿಂದ ಹಾಗೇ ಆಗಲಿ ನನಗೂ ಗುರುಕುಲದ ಸಂಕಲ್ಪ ಮೇಲಿಂದ ಮೇಲೆ ಹೇಳುತ್ತಿದೆ ಈ ನವೀನ ವೇದ ಬ್ರಾಹ್ಮಣ ಉಪನಿಷತ್ತುಗಳನ್ನು ಅನೇಕ ಅನೇಕ ಶಿಷ್ಯರಿಗೆ ಹೇಳಬೇಕು ಎನಿಸುತ್ತಿದೆ ಇದನ್ನು ಕೊಟ್ಟವರಿಗೆ ಇದನ್ನು ವಿನಿಯೋಗಿಸುವುದು ಹೇಗೆ ಗೊತ್ತಿಲ್ಲವೆ ಎಂದು ನಾನು ಮನೋಧಮನ ಮಾಡುತ್ತಿದ್ದೇನೆ ಸರಿ ನಾಳೆಯ ಪ್ರಯಾಣ ಶುಭವಾಗಲಿ ಹೋಗಿ ಬಾ ನಾನು ಹೋಗಿ ಬರ್ತೇನೆ ರಾಜ ದರ್ಶನ ತಪ್ಪಿತೆಂದು ಅಸಮಾಧಾನವೇನೂ ಇಲ್ಲವಷ್ಟೇ ಅದು ತಪ್ಪುವುದಿಲ್ಲ ಆದರೆ ಕೇವಲ ಯಾಜ್ಞವಲ್ಕಿಯನ್ನು ಬದಲಾಗಿ ಅವರು ಕುಲಪತಿ ಯಾಜ್ಞವಲ್ಕಿಯನನ್ನು ನೋಡುವಷ್ಟೇ ಅವರಿಬ್ಬರಿಗೂ ಆತನ ಗಂಭೀರವಾದರೂ ಸ್ಥಿರ ವಿಶ್ವಾಸಪೂರ್ಣದ ಭಾವವು ವಿಶ್ವಾಸಪೂರ್ಣವಾದ ಭಾವವು ಸೊದಸಿತು ಉದ್ದತ್ತವಾದರೂ ವಿನಯದಿಂದ ಹಿಡಿದ ಮಾತುಗಳನ್ನು ಅವರು ಬಲುಮೆಚ್ಚಿಕೊಂಡು ಒಬ್ಬರ ಮನಸ್ಸಿನಲ್ಲಿಯೇ ತಥಾಸ್ತು ಎಂದರು ಇಬ್ಬರು ಇಬ್ಬರು ಇನ್ನೊಬ್ಬರು ಪ್ರಕಟವಾಗಿ ಸಂಘೋಷವಾಗಿ ತಥಾಸ್ತು ತಥಾಸ್ತು ಎಂದು ಎರಡು ಸಲ ಹೇಳಿ ಬಿಳ್ಕೊಂಡರು ಇತ್ತ ಉದ್ದಾಲಕರ ಆಶ್ರಮದಲ್ಲಿ ಆಲಾಪಿನಿ ದೇವಿಯವರಿಗೆ ಅತಿಸಾರದ ಚಿಹ್ನೆಗಳು ಕಾಣಿಸಿವೆ ವೈದ್ಯರು ಆಕೆಗೆ ದ್ರವಹಾರವಲ್ಲದೆ ಘನ ಆಹಾರ ಕೊಡದೆ ಕೂಡದೆಂದು ಹೇಳಿದ್ದಾರೆ ಅವರನ್ನು ಒಂದು ವಿಸ್ತಾರವಾದ ಕೋಣೆಯಲ್ಲಿ ಮಲಗಿಸಿದ್ದಾರೆ ಮೈತ್ರಿಯು ಆಕೆಗೆ ಶುಶ್ರೂಶ ಮಾಡುವುದಾಳೆ ಉದ್ದಾಲಕರು ಪದೇ ಪದೇ ಬಂದು ನೋಡಿಕೊಂಡು ಹೋಗುತ್ತಿದ್ದಾರೆ ಆಶ್ರಮವಾಸಗಳೆಲ್ಲರಿಗೂ ಏನೋ ದಿಗಿಲು ಆಕೆಯು ಮಾತ್ರ ಗಳಿಗೆ ಗಳಿಗೆಗೂ ವ್ಯಾಧಿಯ ಉಲ್ಬಣವಾಗುತ್ತಿದ್ದರು ನಿಶಂಕೆಯಿಂದ ಮಲಗಿದ್ದಾರೆ ಆಗಾಗ ಯಾರನ್ನೋ ನಿರೀಕ್ಷಿಸುವಂತೆ ಬಾಗಿಲ ಕಡೆ ನೋಡುತ್ತಾರೆ ತಮ್ಮ ಮನೋಧರ್ವ ದೌರ್ಬಲ್ಯವನ್ನು ಕಂಡು ತಾವೇ ನಗುವಂತೆ ಯಾರೂ ಬರದಿರುವುದನ್ನು ನೋಡಿ ಸಣ್ಣಗೆ ನಕ್ಕು ಕಣ್ಮುಚ್ಚಿಕೊಳ್ಳುತ್ತಾರೆ ಉದ್ದಾಲಕರು ಅದನ್ನು ಎರಡು ಮೂರು ಸಲ ನೋಡಿದರು ನೀನು ಯಾರನ್ನೋ ನಿರೀಕ್ಷಿಸುವಂತಿದೆ ಯಾರಿಗಾದರೂ ಹೇಳಿಕಳುಹಿಸಬೇಕೇನು ಎಂದು ಕೇಳಿದರು ಅದೇನೋ ಅಷ್ಟು ದೊಡ್ಡ ವಿಷಯವಲ್ಲ ಮೈಮೇಲೆ ಜ್ಞಾನವಿರುವಾಗಲೇ ಯಾಜ್ಞಾವಳಿಕೆನನ್ನು ಒಮ್ಮೆ ನೋಡಬೇಕು ಎಂದ ಆಸೆ ಆದರೆ ಅದಕ್ಕಾಗಿ ಆತನಿಗೆ ಹೇಳಿ ಕಳಿಸಿ ಹೇಳಿ ಕಳುಹಿಸುವಷ್ಟು ಬಲವಾಗಿಲ್ಲ ಆ ಆ ಆಸೆ ಅದಕ್ಕೇನಂತೆ ಈಗ ಹಾಳು ಕಳುಹಿಸಿದರೆ ಬೆಳಗಾವುವ ಒಳಗೆ ಬಂದು ಬಿಡ್ತಾನೆ ಆಯಿತು ಇನ್ನೇನು ಆಸೆಯಿಂದ ನಿನಗೆ ಇನ್ನೇನು ಆಸೆ ಇದೆ ನಿನಗೆ ನೀವು ನಗುವುದಿಲ್ಲ ಎಂದರೆ ಹೇಳುತ್ತೇನೆ ಇಲ್ಲ ಖಂಡಿತವಾಗಿಯೂ ಇಲ್ಲ ಈ ಮೈತ್ರಿ ಹೀಗೆ ಮದುವೆ ಇಲ್ಲದೇ ಇರುವುದಕ್ಕೆ ನಾನೇ ಕಾರಣಲೋ ಎನ್ನಬಹುದು ನಾನು ಹೋದರೆ ಇವಳ ಗತಿಯೇನು ಎಂದು ಯೋಚನೆ ಬಂದಿತು ಉತ್ತರ ಕ್ಷಣದಲ್ಲಿಯೇ ಅವಳನ್ನು ಕಾಪಾಡುವುದಕ್ಕೆ ಅವಳ ಭಾಗ್ಯವಿಲ್ಲವೇ ಎಂದಿತು ಆ ಯೋಚನೆಯನ್ನು ಬಿಟ್ಟು ಶಾಂತ ಚಿತ್ತಳಾದೆ ನನ್ನ ವಿಚಾರವಾಗಿ ಯೋಚನೆ ಇಲ್ಲವೇ ನಿನಗೆ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಹೋದ ಮೇಲೆ ನೀವು ಆಶ್ರಮದಲ್ಲಿರುವುದಿಲ್ಲ ವಾಹನ ಪ್ರಸ್ತರಾಗಿ ಹಿಮಾಲಯದ ಕಡೆಗೆ ತಿರುಗಿ ಹೊರಟು ಹೋಗುತ್ತೀರಿ ಈ ಆಶ್ರಮ ಹೌದು ಇದರ ಹಣೆಯ ಬರಹವನ್ನು ಗೊತ್ತು ಮಾಡುವುದರಲ್ಲೂ ನನಗೂ ಅಧಿಕಾರ ಕೊಟ್ಟಿದ್ದೀರಿ ಆದದ್ದು ಆಗುತ್ತದ್ದೇ ಎಂಬುದನ್ನು ಎನ್ನಬಹುದು ಆದರೂ ಗೊತ್ತು ಮಾಡುವುದು ಮಾನೋಧರ್ಮ ಆ ವೇಳೆಗೆ ಯಾಜ್ಞವಲ್ಕಿಯನ್ನು ಬಂದರೆ ಆತನನ್ನು ಇಲ್ಲಿ ನಿಮ್ಮ ಸ್ಥಾನದಲ್ಲಿಡಬಹುದು ದೈವಾನುಗ್ರಹ ಸಂಪನ್ನ ವಿದ್ಯಾವಂತ ನಿಷ್ಠಾವಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವೇದ ಒಂದು ಬ್ರಾಹ್ಮಣ ಒಂದು ಉಪನಿಷತ್ತು ಪಡೆದಿರುವವನು ನಿಮ್ಮ ಯೋಚನೆಯು ಹೇಗಿದೆ ನನ್ನ ಯೋಚನೆ ನಿನ್ನ ಮುಖದಲ್ಲಿ ಬರ್ತಿದ್ದರೆ ನಾನೇ ಹೇಳಲಿ ಏನು ತೇನೆ ಅಷ್ಟೇ ಸದ್ಯ ಕರ್ಮಗಳ ಕರ್ಮಗಳೆಲ್ಲ ಮುಗಿದಿವೆ ಎಲ್ಲ ಮುಗಿಸಿಕೊಂಡು ನಿನ್ನ ಬಳಿ ಕುಳಿತು ರಕ್ಷೋಗ್ನ ಮಂತ್ರ ಪಾರಾಯಣ ಮಾಡೋ ಬಂದೆ ನನಗೇಕೆ ಇನ್ನು ರಕ್ಷೋಗ್ನ ಮಂತ್ರ ಏನು ಬೇಡ ನೀವು ಒಂದು ಗಳಿಗೆ ಮೊಗಲಲ್ಲಿ ಕುಳಿತಿದ್ದರೆ ಸಾಕು ಅಷ್ಟರಲ್ಲಿ ಯಾರೋ ಓಡಿ ಬಂದರು ಯಾಕೆ ಬರುತ್ತಿದ್ದಾರೆ ಎಂದು ಏದಿನಲ್ಲಿ ಹೇಳಿದರು ಆಲಾಪಿನಿಯು ಹಾ ಯಜ್ಞವಾಕ್ಯನು ಬಂದನೇ ಎಂದರು ಉದ್ದಾಲಕರು ಒಬ್ಬನೇ ಏನು ಎಂದರು ಬಂದವರು ಹ್ಞೂ ಎಂದರು ಆಲಾಪನಿಯವರಿಗೆ ಹೇಳಿ ಇಲ್ಲ ಪತ್ನಿ ಸಮೇತರಾಗಿ ಬಂದಿದ್ದಾರೆ ಎಂದನು ಎಂದರು ಒಳ್ಳೇದಾಯ್ತು ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ಉದ್ದಾಲಕರು ಎದ್ದು ಇನ್ನೊಂದು ಕ್ಷಣದೊಳಗಾಗಿ ಯಾಜ್ಞವಾಕ್ಯ ದಂಪತಿಗಳೊಡನೆ ಬಂದರು ಯಾಜ್ಞವಾಲ್ಕ್ಯನು ಬಂದವನು ನೇರವಾಗಿ ಹೋಗಿ ಆಲಾಪಿನಿಯವರಿಗೆ ನಮಸ್ಕಾರ ಮಾಡಿ ಮಗನಿಗಿಂತ ಹೆಚ್ಚಾಗಿ ಮಗದಲ್ಲಿ ಕುಳಿತುಕೊಂಡರು ಆಕೆಯೂ ಅದೇ ವಿಶ್ವಾಸದಿಂದ ಬಂದೆಯಾ ಬಾ ಇವತ್ತು ನೋಡಿಕೊಂಡು ನಾಳೆಯ ದಿನ ನಿನಗೆ ಹೇಳಿ ಕಳುಹಿಸುವುದು ಎಂದುಕೊಂಡಿದ್ದೆವು ಎಂದರು ಕಾತ್ಯಾಯಿನಿಯು ತಾಳೆಯೋ ತಾಳೆಯೋಲೆ ಗ್ರಂಥವನ್ನು ಹೊತ್ತು ಹಾಗೆಯೇ ಆಕೆಗೆ ನಮಸ್ಕಾರ ಮಾಡಿ ಮೈತ್ರಿಯ ಮಗ್ಗುಲಲ್ಲಿ ಕುಳಿತುಕೊಂಡು ಏನಕ್ಕ ಚೆನ್ನಾಗಿದ್ದೀರಾ ಎಂದರು ಎಂದಳು ಆಲಾಪನಿಗೆ ಒಂದು ಯೋಚನೆ ಬಂತು ಧರ್ಮಕರ್ಮ ಸಂಯೋಗದಿಂದ ಈ ಹುಡುಗಿಯು ಮಾತು ನಿಜವಾದರೆ ಆಗಲೂ ಇವರಿಬ್ಬರೂ ಹೀಗೆ ವಿಶ್ವಾಸ ಇರುವುದಾದರೆ ಉತ್ತರ ಕ್ಷಣದಲ್ಲಿಯೇ ಮನಸ್ಸು ಉತ್ತರ ಕ್ಷಣದಲ್ಲಿಯೇ ಮನಸ್ಸು ಸಮಾಹಿತವಾಗಿ ಈಶ್ವರ ಚಿತ್ತವಿದ್ದಂತೆ ಅವರ ಭಾಗ್ಯವಿದ್ದಂತೆ ಆಗುತ್ತದೆ ನನ್ನ ಆಶೀರ್ವಾದವು ಬೇಕಾಗಿದ್ದರೆ ಅದು ಬೇಕಾದಷ್ಟು ಇದೆ ಎಂದು ಸುಮ್ಮನಾಯಿತು ಯಾಜ್ಞವಲ್ಕಿಯನು ಕುಶಲ ಪ್ರಶ್ನೆಗಳಿಂದ ಮುಗಿಸಿ ಹೋಗಿ ಸಂಧ್ಯಾಕರ್ಮಾದಿಗಳನ್ನು ಮುಗಿಸಿ ಬರುವ ವೇಳೆಗೆ ಆಲಾಪಿನಿಯವರಿಗೆ ರೋಗವು ಉಲ್ಬಣವಾಗಿ ಹೋಯಿತು ಆಕೆಗೆ ರೋಗವು ಅಷ್ಟು ಪ್ರಬಲವಾದರೂ ಮನಸ್ಸು ಮಾತ್ರ ಪ್ರಸನ್ನವಾಗಿದೆ ಯಾಜ್ಞವಲ್ಕಿಯ ದಂಪತಿಗಳು ಮೈತ್ರಿಯೊಡನೆ ಉಪಚಾರ ಮಾಡುವುದಕ್ಕೆ ನಿಂತರು ದೇವರಾತ ದಂಪತಿಗಳನ್ನು ಕರೆತರಲು ಗಾಳಿಯು ಹಿಂದ ಹಿಂತಿರುಗಿತು ಮರುದಿನದಿಂದ ಉದ್ದಾಲಕ ಯಾಜ್ಞವಲ್ಕಿಯನು ಪಾರಾಯಣ ಮಾಡಿದ ಬ್ರಾಹ್ಮಣವನ್ನು ಉಪನಿಷತ್ತನ್ನು ಕೇಳಿ ಸಂತೋಷಪಟ್ಟರು ಆಲಾಪಿನಿಯು ಸಂಹಿತೆಯ ಕೊನೆಯಲ್ಲಿ ಬಂದ ಈಶಾ ವಾಸವಂ ಎಂಬುದಕ್ಕೂ ಆ ಬ್ರಾಹ್ಮಣದ ಕೊನೆಯಲ್ಲಿ ಬಂದಿರುವ ಅಶ್ವದ ವರ್ಣನೆಗೂ ಸಮನ್ವಯ ಮಾಡಿದೆಯೇ ಎಂದಲು ಎಂದರು ಉದ್ದಾಲಕರು ಗಮ್ ಎಂದು ಕಾದಿರುವ ಹಾಲಿಗೆ ಸಕ್ಕರೆ ಜೇನು ತುಪ್ಪ ಹಾಕಿದ ಹಾಗಾಗುತ್ತದೆ ಎಂದರು